ಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಸ್ವರೂಪದೇಹದಲ್ಲಿ ಅಂತರ್ಗತ ಭಗವದ್ ರೂಪಗಳ ವಿಚಾರವನ್ನು ಭಗವಂತ ಮಾಡಿಸ್ತಕ್ಕಂಥ ಕ್ರಿಯಾ ವಿಶೇಷಗಳ ತಿಳಿಸಿ ಈಗ ಈ ಪದ್ಯದಲ್ಲಿ ಲಿಂಗ ಶರೀರದಲ್ಲಿ ಅಂತರಿಯಾಮಿಯಾಗಿರ್ತಕ್ಕಂಥ ಭಗವದ್ ರೂಪಗಳು ಮತ್ತು ಲಿಂಗ ಶರೀರದಿಂದ ಕ್ರಿಯಾ ಕ್ರಿಯಾಕರ್ಮಗಳನ್ನು ಭಗವಂತ ಯಾವ ರೀತಿಯಾಗಿ ಮಾಡಿಸ್ತಾನೆ ಅಂತ ತಿಳಿಸ್ತಾ ಇದ್ದಾರೆ ಆರಧಿಕ ದಶರೂಪದಿಂದಲೇ ತೋರು ತಿಪ್ಪನು ವಿಶ್ವ ಲಿಂಗ ಶರೀರದಳು ತೈಜಸನು ಪ್ರಾಜ್ಞನು ತುರ್ಯನಾಮಕನು ಮೂರೈದು ರೂಪಗಳ ಧರಿಸುತ್ತಾ ಈ ರೈದು ಕರ್ಣದಳು ಮಾತ್ರದಿ ಖೇರ ಶಿಖಿಝಲ ಭೂಮಿಯೊಳಗಾತ್ಮನಾಮದಲ್ಲಿ ಅಂತ ಅದರ ಮುಂದುವರಿದ ಭಾಗವನ್ನು ಹೇಳ್ತಾರೆ ಮುಂದಿನ ಪದ್ಯದಲ್ಲಿ ಮನದೊಳು ಅಹಂಕಾರದೊಳು ಚಿಂತನೆಯ ಮಾಡುವುದು ಅಂತರಾತ್ಮನ ಘನಸುತತ್ವತಿ ಪರಮ ಅವ್ಯಕ್ತದಲ್ಲಿ ಜ್ಞಾನಾತ್ಮ ಇನಿತು ಪಂಚಾಶದ್ವರ್ಣ ವೇದ್ಯನ ಅಜಾದಿ ಐವತ್ತು ಮೂರ್ತಿಗಳನ್ನು ಸದಾ ಸರ್ವತ್ರ ದೇಹಗಳಲ್ಲಿ ಪೂಜೋ ವಿಶ್ವಾದಿ ಎಂಟು ರೂಪಗಳ ವ್ಯಾಪ್ತಿ ಈ ವಿಚಾರವನ್ನು ತಿಳಿಸ್ತಾರೆ ಸ್ವರೂಪ ದೇಹಕ್ಕೆ ಹೊರಗೆ ಆವರಣ ರೂಪದಲ್ಲಿ ಅನಾದಿ ಲಿಂಗ ಶರೀರ ಅನ್ನೋ ಒಂದು ಆವರಕ ಇದೆ ಆ ಲಿಂಗ ದೇಹ ಅನ್ನೋದು ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದು ಪ್ರಾಕೃತವಾಗಿರ್ತಕ್ಕಂಥ ಸತ್ವ ರಜ ತಮೋಗುಣಗಳಿಂದ ಯುಕ್ತವಾಗಿರೋದು ಮುಕ್ತಿಯೋಗ್ಯರಾಗಿರ್ತಕ್ಕಂಥ ಸಾತ್ವಿಕ ಜೀವರ ಸ್ವರೂಪ ದೇಹದ ಮೇಲೆ ಆ ಲಿಂಗ ಶರೀರ ಅದೇ ಪ್ರಥಮ ಆಭರಣ ಅದು ಸತ್ವಗುಣಾತ್ಮಕವಾಗಿರುತ್ತೆ ಆ ಪರಿಚ್ಛೇದದಲ್ಲಿ ವಿಶ್ವನಾಮಕ ಪರಮಾತ್ಮ ಸತ್ವಗುಣಾಭಿಮಾನಿಯಾಗಿರತಕ್ಕಂಥ ಲಕ್ಷ್ಮೀದೇವಿಯಲ್ಲಿ ಬಿಂಬರಾಗಿದ್ದು ಸತ್ವಗುಣವನ್ನು ಪ್ರಚೋದನೆ ಮಾಡ್ತಾನೆ ದ್ವಿತೀಯ ಆವರಣ ರಜೋಗುಣಾತ್ಮಕವಾಗಿರೋದು ಅಲ್ಲಿ ತೇಜಸ್ ಪರಮಾತ್ಮ ಭೂ ನಾಮಕ ಲಕ್ಷ್ಮೀದೇವಿಯ ಮೂಲಕ ರಜೋಗುಣದ ಪ್ರೇರಣೆಯನ್ನು ಆ ಜೀವನಿಗೆ ಮಾಡಿಸ್ತಾನೆ ತೃತೀಯ ಆವರಣ ತಮೋಗುಣಾತ್ಮಕವಾದದ್ದು ಆ ಪರಿಚಯದಲ್ಲಿ ಪ್ರಾಜ್ಞರೂಪಿ ಪರಮಾತ್ಮ ತಮೋಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದುರ್ಗಾಮ ನಾಮಕರಾಗಿರ್ತಕ್ಕಂಥ ಲಕ್ಷ್ಮೀ ಅವಳ ಮೂಲಕ ತಮೋಗುಣದ ವ್ಯಾಪಾರವನ್ನು ಮಾಡಿಸ್ತಾನೆ ಈ ರೀತಿಯಾಗಿ ಲಿಂಗ ಶರೀರ ಮೂರು ಪರಿಚ್ಛೇದಗಳಿಂದ ಯುಕ್ತವಾಗಿರೋದು ಈ ಲಿಂಗ ಶರೀರ ಅನ್ನೋದು ಷೋಡಶ ಕಲಾಯುಕ್ತವಾಗಿರೋದು ಷೋಡಶ ಕಲೆಗಳು ಯಾವುದು ಅಂತ ಕೇಳಿದ್ರೆ ದಶ ಇಂದ್ರಿಯಗಳು ಅಂದರೆ ಪಂಚ ಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಹತ್ತಾಯಿತು ಪಂಚ ತನ್ಮಾತ್ರಗಳು ತನ್ಮಾತ್ರ ಸಹಿತ ಭೂತ ಪಂಚಕಗಳು ಅಂಥೇಳಿ ಐದು ಮನಸ್ಸು ಸೇರಿ ಹದಿನಾರು ಇದನ್ನೇ ದಾಸರು ಆರ ಅಧಿಕ ದಶ ರೂಪಗಳಿಂದ ಹದಿನಾರು ಷೋಡಶ ಕಲಾಯುಕ್ತವಾಗಿರ್ತಕ್ಕಂಥದ್ದು ಲಿಂಗ ಶರೀರ ಅಂತ ಈ ಹದಿನಾರು ರೂಪಗಳಿಂದ ವಿಶ್ವನಾಮಕ ಪರಮಾತ್ಮ ಲಿಂಗ ಶರೀರದಲ್ಲಿ ಅಭಿವ್ಯಕ್ತನಾಗಿರ್ತಾನೆ ತೈಜಸ ಪ್ರಾಜ್ಞ ಮತ್ತೆ ತೂರ್ಯ ಅಂತೇಳಿ ಹದಿನೈದು ರೂಪಗಳನ್ನು ಧರಿಸ್ತಾ ಹತ್ತು ಇಂದ್ರಿಯಗಳು ಪಂಚ ತನ್ಮಾತ್ರ ಮತ್ತು ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಭಗವಂತ ಇರ್ತಾನೆ ಆತ್ಮ ಹೆಸರಿನಿಂದ ಜೀವನ ಮನಸ್ಸಿನಲ್ಲಿ ಭಗವಂತ ಇರ್ತಾನೆ ಅಹಂಕಾರ ತತ್ವದಲ್ಲಿ ಅಂತರಾತ್ಮನನ್ನು ಚಿಂತನೆ ಮಾಡಬೇಕು ಮಹತ್ತತ್ವದಲ್ಲಿ ಪರಮಾತ್ಮನನ್ನು ಅವ್ಯಕ್ತ ತತ್ವದಲ್ಲಿ ಜ್ಞಾನಾತ್ಮನನ್ನು ಹೀಗೆ ಐವತ್ತು ವರ್ಣಗಳಿಂದ ಅಜಾದಿ ಐವತ್ತು ವರ್ಣಗಳಿಂದ ವೇದ್ಯನಾಗಿರ್ತಕ್ಕಂಥ ಭಗವಂತನನ್ನು ಸದಾ ಸರ್ವತ್ರ ದೇಹಗಳಲ್ಲಿ ಚಿಂತಿಪುದು ಓಂಕಾರಕ್ಕೆ ಆಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಅಂಥೇಳಿ ಎಂಟು ಅವಯವಗಳನ್ನು ಹೇಳೋ ಈ ಎಂಟು ಅಕ್ಷರಗಳ ಸಮ್ಮಿಲನದಿಂದ ಒಂದು ಅಕ್ಷರ ಅನ್ನೋದಾಗದು ಈ ಎಂಟು ಅಕ್ಷರಗಳಿಂದ ಕ್ರಮವಾಗಿ ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅಂತ ಎಂಟು ಭಗವದ್ ಈ ಅಜಾದಿ ಐವತ್ತೊಂದು ವರ್ಣಗಳನ್ನು ಯಾವ ರೀತಿ ಚಿಂತನೆ ಅಂದರೆ ಅಕಾರದಿಂದ ಅ ಆಇ ಅಮ್ಮಹಾತನಕ ಹದಿನಾರು ಸ್ವರಾಕ್ಷರಗಳು ಉಕಾರದಿಂದ ಕವರ್ಗ ಖ್ಯ ಮಕಾರದಿಂದ ಚ ಛಾಂ ಚವರ್ಗ ನಾದದಿಂದ ಟ ಟ ಟಾಣ ಐದು ಬಿಂದು ಅದರಿಂದ ತ ತ ದನ ತವರ್ಗ ನಾ ಇಲ್ಲಿ ಘೋಷ ಅಥವಾ ಅದಕ್ಕೆ ಕಲಾ ಅಂತಲೂ ಇನ್ನೊಂದು ಹೆಸರಿದೆ ಅದರಿಂದ ಪ ಪ ಅಂತ ಐದು ಪವರ್ಗ ಹೀಗೆ ಇಪ್ಪತ್ತೈದು ವ್ಯಂಜನಗಳು ಶಾಂತ ಅನ್ನೋರು ಇದರಿಂದ ಯಾರ ಲಾಭ ಅಂಥೇಳಿ ನಾಲ್ಕು ಅಂತಸ್ಥವರ್ಣಗಳು ಅಂತ ಕರೀತಾರೆ ಅತಿ ಶಾಂತದಿಂದ ಶ ಸಾಹಾಳ ಐದು ಊಷ್ಮಾಕ್ಷರಗಳು ಕ್ಷತ್ರಜ್ಞ ಈ ಮೂರು ಸ್ವತಂತ್ರ ವರ್ಣಗಳಲ್ಲ ಕ ಮತ್ತು ಶಗಳ ಸಂಯುಕ್ತ ರೂಪ ಕ್ಷ ಅಂತಾಗತ್ತೆ ಅದೇ ಪ್ರತ್ಯೇಕವಾಗಿ ಓಂಕಾರದ ಅಕ್ಷರಗಳಿಂದ ಅಭಿವ್ಯಕ್ತಿ ಅನ್ನೋದಕ್ಕಾಗಿ ಹೇಳಿಲ್ಲ ಮಾತೃಕಾನ್ಯಾಸದಲ್ಲಿ ಮಾತ್ರ ಅದಕ್ಕೆ ನಿಯಾಮಕವಾಗಿರ್ತಕ್ಕಂಥ ಭಗವದ್ ರೂಪ ನರಸಿಂಹ ಅಂತ ಜೀವ ಸ್ವರೂಪ ದೇಹದಲ್ಲಿ ನ್ಯಾಸ ಮಾಡುವಂತಹ ಪದ್ಧತಿ ಬಂದಿದೆ ಈ ರೀತಿಯಾಗಿ ಈನಿತ್ತು ಪಂಚಾಶದ ವರ್ಣ ಒಂದು ಹೆಚ್ಚಿಗೆ ಐವತ್ತೊಂದು ಅಂತ ಹೇಳಿಲ್ಲ ಪಂಚಾಶತ್ ಅಂತ ಐವತ್ತೈಕೆ ಹೇಳಿದೆ ಅಂತ ಹೇಳಿದ್ರೆ ಕ್ಷ ಲಕ್ಷ್ಮೀ ನರಸಿಂಹ ಬೀಜಾಕ್ಷರ ಮಂತ್ರ ಏನಿದೆ ಅದು ಸಂಯುಕ್ತ ಆಗಿದ್ದು ಅದು ಸ್ವತಂತ್ರವಾಗಿದ್ದಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಪ್ರತ್ಯೇಕವಾಗಿ ಇಲ್ಲಿ ಹೇಳಿಲ್ಲ ಅದಕ್ಕೆ ನಿಯಾಮಕ ಭಗವದ್ ರೂಪ ನರಸಿಂಹ ಆಯಿಂದ ಅಳವರೆಗಿನ ಐವತ್ತು ವರ್ಣಗಳಿಂದ ಅಜ ಮೊದಲಾಗಿರ್ತಕ್ಕಂಥ ಐವತ್ತು ವರ್ಣಗಳು ವ್ಯಂಜನಗಳು ಏನು ಬರ್ತಾ ಅಕ್ಷರಗಳು ಅದನ್ನು ಮಾತೃಕೆಗಳು ಅಂತ ಕರೆಯೋದು ಅಲ್ಲಿ ವರ್ಣಾಭಿಮಾನಿ ದೇವತೆಗಳ ಅಂತರಿಯಾಮಿಯಾಗಿ ಭಗವಂತ ಇರ್ತಾನೆ ಲಿಂಗ ಶರೀರದಲ್ಲಿ ವಿಶ್ವನಾಮಕ ಪರಮಾತ್ಮ ಷೋಡಶ ಕಲೆಗಳು ಆ ಇಂದ ಆಹಾತ ಹದಿನಾರು ಅಕ್ಷರಗಳ ಅಂತರ್ಯಾಮಿಯಾಗಿ ಇರ್ತಾನೆ ಸ್ಥೂಲ ಶರೀರದಲ್ಲಿ ತೈಜಸ ನಾಮಕ ಪರಮಾತ್ಮ ಪ್ರಾಜ್ಞ ತುರ್ಯ ಹದಿನೈದು ಅಲ್ಲಿಗೆ ಕವರ್ಗ ಟವರ್ಗ ಚವರ್ಗ ಸ್ಥೂಲ ದೇಹದಲ್ಲಿ ಈ ಮೂರು ಕವರ್ಗ ಟವರ್ಗ ಚವರ್ಗ ಆ ಆವರಣಗಳ ಅಂತರ್ಯಾಮಿಯಾಗಿರೋ ಭಗವಂತನ ಚಿಂತನೆ ಮನಸ್ಸಿನಲ್ಲಿ ಆತ್ಮ ಅಲ್ಲಿ ತವರ್ಗ ತವರ್ಗ ಪ್ರತಿಪಾದ್ಯ ರೂಪ ಅಹಂಕಾರ ತತ್ವದಲ್ಲಿ ಅಂತರಾತ್ಮ ಅಲಿ ಪವರ್ಗ ಪ ಪಾನ್ ಪರಮಾತ್ಮ ಮಹತ್ತತ್ವದಲ್ಲಿ ಜ್ಞಾನಾತ್ಮ ಅವ್ಯಕ್ತ ತತ್ವದಲ್ಲಿ ಈ ರೀತಿಯಾಗಿ ಅಲ್ಲಿ ಚಿಂತನೆಯನ್ನು ಮಾಡಬೇಕು ಮಹತ್ತತ್ವದಲ್ಲಿ ಪರಮಾತ್ಮನ ರೂಪ ಹೇಳಿದಾಗ ಅಲ್ಲಿ ಯ ರ ಲ ನಾಲ್ಕು ಅಕ್ಷರಗಳ ಅಂತರಿ ಆಮೇಲೆ ರೂಪಗಳ ಚಿಂತನೆ ಜ್ಞಾನಾತ್ಮನನ್ನು ಅವ್ಯಕ್ತ ತತ್ವದಲ್ಲಿ ಹೇಳಿದಾಗ ಷ ಸಷ್ಟು ಹೀಗೆ ಆ ಐವತ್ತು ವರ್ಣಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಅಂತ ಚಿಂತನೆಯನ್ನು ಮಾಡೋದು ಹೀಗಾಗಿ ಓಂಕಾರದಿಂದ ಅಕಾರ ಮೊದಲಾಗಿರ್ತಕ್ಕಂಥ ಎಂಟು ವರ್ಣವಾಚ್ಯವಾಗಿರ್ತಕ್ಕಂಥ ವಿಶ್ವಾದಿ ಎಂಟು ಭಗವದ್ ಅಜಾದಿ ಐವತ್ತು ಭಗವದ್ ರೂಪಗಳು ಆ ಐವತ್ತು ರೂಪಗಳಿಂದಲೇ ಈ ಎಂಟು ರೂಪಗಳು ಕೂಡ ಶರೀರದೊಳಗೆ ಇಪ್ಪತ್ನಾಲ್ಕು ತತ್ವಗಳಲ್ಲಿ ನಿಯಾಮಕವಾಗಿ ಆಯಾ ತತ್ವಗಳಿಂದ ಆಗ್ತಕ್ಕಂಥ ಕಾರ್ಯಗಳನ್ನು ನಿಯಮನ ಮಾಡ್ತಾರೆ ಭಗವಂತ ತತ್ವನ್ಯಾಸದಲ್ಲಿ ತತ್ವಗಳನ್ನು ನ್ಯಾಸ ಮಾಡ್ತೀವಿ ಮಾತೃಕಾನ್ಯಾಸದಲ್ಲಿ ಅಕ್ಷರಗಳನ್ನು ನ್ಯಾಸ ಮಾಡ್ತೀವಿ ವಿಶ್ವ ಷೋಡಶ ರೂಪಗಳಿಂದ ಲಿಂಗ ಶರೀರದಲ್ಲಿ ತೈಜಸ ಪ್ರಾಜ್ಞ ತುರ್ಯ ದಶಇಂದ್ರಿಯ ಪಂಚ ತನ್ಮಾತ್ರ ಪಂಚಭೂತಗಳಲ್ಲಿ ಐದೈದು ರೂಪಗಳಿಂದ ಇದ್ದಾನೆ ಭಗವಂತ ಆತ್ಮ ಮನಸ್ಸಿನಲ್ಲಿ ಅಂತರಾತ್ಮ ಅಹಂಕಾರದಲ್ಲಿ ಪರಮಾತ್ಮ ಮಹತ್ತತ್ವದಲ್ಲಿ ಜ್ಞಾನಾತ್ಮ ಅವ್ಯಕ್ತ ತತ್ವದಲ್ಲಿ ಹೀಗೆ ನಿಯಾಮಕರಾಗಿ ಇರೋದು ಈ ಆರಧಿಕ ದಶ ರೂಪದಿಂದಲೇ ಅಂದರೆ ಆ ಇಂದ ಆಹಾತನಕ ಹದಿನಾರು ಆರಧಿಕ ದಶ ಅಂದರೆ ಆರು ಪ್ಲಸ್ ಹತ್ತು ಹದಿನಾರು ಹದಿನಾರು ಸ್ವರಾಕ್ಷರಗಳಿಂದ ಕ್ರಮವಾಗಿ ಅಜ ಆನಂದ ಇಂದ್ರ ಈಶಾ ಉಗ್ರ ಊರ್ಜ ಋತಂಬರ ರೂಘ ಋಷ ಇತ್ಯಾದಿಯಾಗಿ ಭಗವದ್ ರೂಪಗಳಲ್ಲಿ ಚಿಂತನೆ ಮಾಡಬೇಕು ತೋರುತಿಪ್ಪನು ವಿಶ್ವಲಿಂಗ ಶರೀರದಳು ಓಂಕಾರದಲ್ಲಿರ್ತಕ್ಕಂಥ ಅಕಾರದಿಂದ ವಾಚನ ಆಗಿರ್ತಕ್ಕಂಥ ವಿಶ್ವನಾಮಕ ಪರಮಾತ್ಮ ಅಜ ಆನಂದ ಮೊದಲಾಗಿರ್ತಕ್ಕಂಥ ಹದಿನಾರು ರೂಪಗಳಿಂದ ವ್ಯಕ್ತವಾಗಿರೋದ್ರಿಂದ ವಿಶ್ವ ಹದಿನಾರು ರೂಪಗಳಿಂದ ಲಿಂಗ ಶರೀರದಲ್ಲಿ ಜೀವರಿಗೆ ನಿಯಾಮಕನಾಗಿ ಇದ್ದಾನೆ ಯಾಕೆಂದ್ರೆ ಲಿಂಗ ಶರೀರದಲ್ಲಿ ಏಕಾದಶಿ ಇಂದ್ರಿಯಗಳು ಪಂಚಭೂತಗಳು ಸೇರಿ ಹದಿನಾರು ಭಾಗಗಳಿವೆ ಮನಸ್ಸು ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಮತ್ತು ಪಂಚಭೂತಗಳು ತನ್ಮಾತ್ರ ಸಹಿತವಾದ ಭೂತಗಳು ಆದ್ರಿಂದ ಹದಿನಾರು ತೈಸನು ಪ್ರಾಜ್ಞನು ತುರಿಯನಾಮಕನು ಓಂಕಾರದ ಉಕಾರ ಮಕಾರ ನಾದಗಳಿಂದ ವಾಚರಾಗಿರ್ತಕ್ಕಂಥ ತೈಜಸ ಪ್ರಾಜ್ಞಾ ತುರ್ಯ ಇವರುಗಳಿಂದ ಕವರ್ಗ ಚವರ್ಗ ಟವರ್ಗಗಳ ಐದೈದು ರೂಪಗಳು ಅಂದ್ರೆ ಕಪಿಲ ಕಪತಿ ಗರುಡ ಘರ್ಮ ಇದೆಲ್ಲ ಇದೆಯಲ್ಲ ಅದನ್ನು ಆ ರೀತಿಯಾಗಿ ತಗೋಬೇಕು ಅಲ್ಲಿ ಹದಿನೈದು ರೂಪಗಳ ಅಭಿವ್ಯಕ್ತಿ ತೈಜಸ ಪ್ರಾಜ್ಞ ಮತ್ತು ತುರ್ಯ ಅನ್ನೋ ಮೂರು ರೂಪಗಳು ಸ್ಥೂಲ ಶರೀರದಲ್ಲಿ ಕರ್ಣಗಳಲ್ಲಿ ಅಂದರೆ ದಶ ಇಂದ್ರಿಯಗಳಲ್ಲಿ ಮಾತ್ರ ಅಂದರೆ ಪಂಚ ತನ್ಮಾತ್ರಗಳಲ್ಲಿ ಖ ಅಂದರೆ ಆಕಾಶ ಈರ ಅಂದರೆ ವಾಯು ಶಿಖಿ ಅಗ್ನಿ ಕೇರ ಶಿಕಿ, ಜಲ ಭೂಮಿ ಅಂದರೆ ಪೃಥ್ವಿಯೊಳಗೆ ಹ ಆತ್ಮನಾಮದಲ್ಲಿ ಆತ್ಮನಾಮದಲ್ಲಿ ಮನಸ್ಸಿನಲ್ಲಿ ಮುಂದಿನ ಪದ್ಯದನ್ನು ಸೇರಿಸಿ ಹೇಳ್ತಾರೆ ಓಂಕಾರದ ಬಿಂದು ವಾಚ್ಯ ಆತ್ಮ ಅನುಭಗವದ್ ರೂಪ ಅವನು ಸ್ಥೂಲ ಶರೀರದಲ್ಲಿರ್ತಕ್ಕಂಥ ಮನಸ್ಸಿನಲ್ಲಿ ನಿಯಾಮಕನಾಗಿ ಜೀವನ ಮನಸ್ಸನ್ನು ಆಯಾ ಜೀವನ ಸ್ವರೂಪ ಯೋಗ್ಯತೆಯಂತೆ ನಿಯಮನವನ್ನ ಮಾಡ್ತಾನೆ ಅಹಂಕಾರದೊಳು ಚಿಂತನೆಯ ಮಾಡಬಹುದು ಅಂತರಾತ್ಮನ ಓಂಕಾರದ ಕಲಾ ಅನ್ನಾಕ್ಷರದಿಂದ ಅಂತರಾತ್ಮನನ್ನು ಹೇಳೋರು ಅವನು ಸ್ಥೂಲ ಶರೀರದಲ್ಲಿ ಅಹಂಕಾರ ತತ್ವಕ್ಕೆ ನಿಯಾಮಕ ಅಂತ ಚಿಂತನೆಯನ್ನು ಮಾಡಬೇಕು ಘನ ಸುತತ್ವದಿ ಪರಮನ ಮಹತ್ತತ್ವ ಅದರಲ್ಲಿ ನಿಯಾಮಕ ಓಂಕಾರದ ಶಾಂತ ಅನ್ನೋ ಅಕ್ಷರ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮ ರೂಪಿ ಪರಮಾತ್ಮ ಅಂತ ಚಿಂತನೆ ಮಾಡಬೇಕು ಅವ್ಯಕ್ತದಲ್ಲಿ ಜ್ಞಾನಾತ್ಮ ಓಂಕಾರದ ಅತಿ ಶಾಂತ ಅಲ್ಲಿ ಜ್ಞಾನ ಪರಮಾತ್ಮನ ಚಿಂತನೆ ಹೀಗೆ ಆತ್ಮ ತವರ್ಗದ ಅಕ್ಷರಗಳಿಂದ ಅಂತರಾತ್ಮ ಪವರ್ಗ ಅಕ್ಷರಗಳಿಂದ ಪರಮಾತ್ಮ ಯಾರ ಲವ ಅಕ್ಷರಗಳಿಂದ ಜ್ಞಾನಾತ್ಮ ಶ ಶ ಸಳ ಅನ್ನೋ ಐದು ಅಕ್ಷರದಿಂದ ವಾಚನ ಆಗ್ತಾನೆ ಈ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಇಂಗ ಶರೀರದಲ್ಲಿ ಪರಮಾತ್ಮ ಇರ್ತಾನೆ ಈ ಒಂದೊಂದು ಅಕ್ಷರಗಳು ಕೂಡ ಪರಮಾತ್ಮನ ಒಂದೊಂದು ನಾಮವನ್ನು ಹೇಳ್ತಾ ಇದೆ ಭಗವಂತನ ನಾಮಗಳೆಲ್ಲ ಗುಣವಾಚಕ ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ಅಜ ಜ ಅಂದರೆ ಹುಟ್ಟೋದು ಅಜ ಅಂದರೆ ಉತ್ಪತ್ತಿಯ ರಹಿತನಾಗಿರ್ತಕ್ಕಂಥವನು ಜನನ ಮರಣಾದಿಗಳಿಲ್ಲದೆ ಇರ್ತಕ್ಕಂಥವನು ಭಗವಂತ ಆನಂದ ಅಂದರೆ ಸುಖರೂಪತ್ವ ಸುಖರೂಪಿಯಾಗಿರ್ತಕ್ಕಂಥವನು ಇಂದ್ರ ಅಂದರೆ ಸರ್ವಶಕ್ತನಾಗಿರ್ತಕ್ಕಂಥವನು ಈಶಾ ಅಂದರೆ ಲಕ್ಷ್ಮೀದೇವಿಗೂ ನಿಯಾಮಕನಾಗಿರ್ತಕ್ಕಂಥವನು ಈ ರೀತಿಯಾಗಿ ಒಂದೊಂದು ಅಕ್ಷರಗಳು ಕೂಡ ಪರಮಾತ್ಮನ ಗುಣಗಳನ್ನು ಹೇಳಲಿಕ್ಕೆ ಹೊರಟಿರುವಂಥದ್ದು ಈ ಎಲ್ಲವನ್ನು ಕೂಡ ಆ ಲಿಂಗ ಶರೀರದಲ್ಲೇ ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾರೆ ಅನಿರುದ್ಧಾದಿ ಪಂಚರೂಪಗಳಿಂದ ತೈಜಸ ಪ್ರಾಜ್ಞ ತುರ್ಯ ಅಂದರೆ ಐದು ಅನಿರುದ್ಧಾದಿ ರೂಪಗಳು ಇಟ್ಟು ತೈಜಸಾ ಪ್ರಾಜ್ಞಾ ತುರ್ಯ ಮೂರರಿಂದ ಗುಣಿಸಿದ್ರೆ ಹದಿನೈದು ರೂಪಗಳಿಂದ ಭಗವಂತ ಇದ್ದಾನೆ ಅದನ್ನೇ ಮೂರೈದು ಅಂತ ದಾಸರು ಹೇಳೋದು ಪಂಚ ಜ್ಞಾನೇಂದ್ರಿಯಲ್ಲಿ ಪಂಚಕರ್ಮೇಂದ್ರಿಯಗಳಲ್ಲಿ ಮತ್ತು ಭೂತ ಅಲ್ಲೂ ಕೂಡ ಭಗವಂತ ಅನಿರುದ್ಧಾದಿ ಐದು ರೂಪಗಳಿಂದಲೇ ಇರ್ತಾನೆ ಲಿಂಗ ಶರೀರದಲ್ಲಿ ಜ್ಞಾನೇಂದ್ರಿಯಗಳು ದ್ವಿತೀಯ ಪರಿಚಯದಲ್ಲೇ ಬರುವಂಥದ್ದು ಸೂಕ್ಷ್ಮ ರೂಪದಲ್ಲಿ ಇರುವಂಥದ್ದು ಅಲ್ಲಿಂದ ಎಲ್ಲ ವ್ಯಾಪಾರಗಳು ಕೂಡ ಪ್ರವರ್ತನೆ ಆಗೋದು ಸ್ಥೂಲ ದೇಹಗತ ಜ್ಞಾನೇಂದ್ರಿಯಗಳ ಮೂಲಕ ಅದರ ಅಭಿವ್ಯಕ್ತಿ ಈ ಸ್ಥೂಲ ಶರೀರ ಪಾಂಚಭೌತಿಕವಾಗಿರ್ತಕ್ಕಂಥದ್ದು ಮೇಲೆ ಇರ್ತಕ್ಕಂಥ ಒಂದು ಕವಚದಂತೆ ಬೀಜ ರೂಪದಂತೆ ಲಿಂಗ ಶರೀರ ಅಂತ ಇಟ್ಕೊಂಡ್ರೆ ಷೋಡಶ ಕಲಾಯುಕ್ತವಾಗಿದ್ದು ಅದರ ಮೇಲೆ ಇರತಕ್ಕಂಥದ್ದೇ ಕವಚ ಸ್ಥೂಲ ಶರೀರ ಅಂತ ರೀತಿಯಾಗಿ ಜ್ಞಾನೇಂದ್ರಿಯಗಳ ಮತ್ತು ಕರ್ಮೇಂದ್ರಿಯಗಳ ಎಲ್ಲ ಕ್ರಿಯೆಗಳು ನಡೆಯುವಂಥದ್ದು ಸ್ಥೂಲ ದೇಹದಲ್ಲಿ ಶರೀರ ಮಾತ್ರ ಕಲಧರ್ಮ ಸಾಧನಂ ಅಂತ ಆದರೆ ಆ ಕ್ರಿಯೆಗಳಿಗೆ ಮೂಲವಾಗಿ ಬೀಜ ರೂಪದಲ್ಲಿ ಸೂಕ್ಷ್ಮವಾಗಿ ಪ್ರೇರಕ ಶಕ್ತಿ ಕೇಂದ್ರ ಅಂತ ಆದರೆ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಅನಾದಿ ಕರ್ಮ ನಿಮಿತ್ತ ಇರತಕ್ಕಂಥ ಲಿಂಗ ಶರೀರವೇ ಆ ಕಾರ್ಯವನ್ನೆಲ್ಲ ಒಂದು ಕೇಂದ್ರ ಸ್ಥಾನ ಸ್ಥೂಲ ದೇಹದಿಂದ ಕಾರ್ಯಗಳು ಕ್ರಿಯೆಗಳು ಕೂಡ ಆಯಾ ಇಂದ್ರಿಯಗಳ ಮೂಲಕ ಅನಾದಿ ಕರ್ಮಗಳಿಗೆ ಅನುಸಾರವಾಗಿ ನಡೆಯೋದು ಇದಕ್ಕೆ ಮೂಲ ಸ್ಥಾನ ಅಂತಾದರೆ ಲಿಂಗಶರೀರ ಅಂತ ಈ ಲಿಂಗ ಶರೀರದ ತೃತೀಯ ಆವರಣ ಅನ್ನೋದು ತಮೋಗುಣಾತ್ಮಕವಾಗಿರ್ತಕ್ಕಂಥದ್ದು ಇದರಲ್ಲಿ ತನ್ಮಾತ್ರ ಸಹಿತವಾಗಿರ್ತಕ್ಕಂಥ ಪಂಚಭೂತಗಳು ಸೂಕ್ಷ್ಮ ರೂಪದಲ್ಲಿ ಇರುತ್ತೆ ಅವುಗಳಲ್ಲಿ ತುರ್ಯನಾಮಕ ಪರಮಾತ್ಮನೇ ಅನಿರುದ್ಧಾದಿ ಐದು ರೂಪಗಳಿಂದ ಅಲ್ಲಿ ಇರ್ತಾನೆ ಇದ್ದು ಆಯಾ ಇಂದ್ರಿಯಗಳ ಕಾರ್ಯವನ್ನು ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಮಾಡಿಸ್ತಾನೆ ಮುಂದಿನ ಪದ್ಯದಲ್ಲಿ ತಿಳಿಸ್ದಂಗೆ ಮನದೊಳಹಂಕಾರದಲ್ಲಿ ಅಂತ ಮೂಲ ರೂಪಿ ನಾರಾಯಣನ ವಿಶ್ವ ತೈಜಸ ಪ್ರಾಜ್ಞಾ ತೂರ್ಯ ಅನ್ನೋ ನಾಲ್ಕು ರೂಪಗಳನ್ನು ವಿವರ ತಿಳಿಸಾದ ಆತ್ಮ ಅಂತರಾತ್ಮ ಪರಮಾತ್ಮ ಮತ್ತು ಜ್ಞಾನಾತ್ಮ ಅಂತ ಈ ರೂಪ ಚತುಷ್ಟಯಗಳ ವಿವರವನ್ನು ತಿಳಿಸ್ತಾರೆ ಓಂ ನಮೋ ನಾರಾಯಣಾಯ ಅನ್ನೋ ಮಂತ್ರ ಎಂಟು ಅಕ್ಷರಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು ಅಷ್ಟಾಕ್ಷರ ಮಂತ್ರ ಅಂತಲೇ ಪ್ರಸಿದ್ಧಿ ಅಲ್ಲಿ ಪರಮಾತ್ಮ ಪ್ರಣವ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಅಂಥೇಳಿ ಎಂಟು ಅವುಗಳಿಗೆ ಪ್ರತಿಪಾದ್ಯವಾಗಿರ್ತಕ್ಕಂಥ ಭಗವಂತನ ರೂಪ ಕ್ರಮವಾಗಿ ವಿಶ್ವ ತೈಜಸಾ ಪ್ರಾಜ್ಞಾ ತುರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಮತ್ತು ಜ್ಞಾನಾತ್ಮ ಅಂಥೇಳಿ ಹೀಗೆ ಭಗವಂತ ಹೃತ್ಕಮಲದ ಈ ಎಂಟು ರೂಪಗಳಿಂದ ಸಂಚಾರ ಮಾಡ್ತಾಯಿರ್ತಾರೆ ಸಂಚಾರ ಮಾಡ್ತಾ ಇದ್ದು ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಪರಮಾತ್ಮ ಅವರವರಿಂದ ಕರ್ತವ್ಯ ಕರ್ಮವನ್ನು ಮಾಡಿಸ್ತಾನೆ ಈ ಆತ್ಮ ನಾಮಕ ಪರಮಾತ್ಮ ಮನಸ್ಸಿನಲ್ಲಿ ಇರ್ತಾನೆ ಹಿಂದಿನ ಪದ್ಯದಲ್ಲಿ ವಿಶ್ವ ಲಿಂಗ ಶರೀರಗತ ಪ್ರಥಮ ಪರಿಚ್ಛೇದದಲ್ಲಿ ಮನಸ್ಸಿನಲ್ಲಿ ಇದ್ದಾನೆ ಅಂತ ಹೇಳಿದೆ ಪುನರುಕ್ತಿವಂತ ಅಂತೇಳಿದ್ರೆ ಅಕಾರ ಮಂತ್ರ ಪ್ರತಿಪಾದ್ಯನಾಗಿರ್ತಕ್ಕಂಥ ವಿಶ್ವ ಶರೀರದಲ್ಲಿ ಸಮಗ್ರ ರೂಪದಿಂದ ಅಖಂಡ ರೂಪದಿಂದ ಇದ್ದು ಮನಸ್ಸಿಗೆ ನಿಯಾಮಕನಾಗ್ತಾನೆ ಇಲ್ಲಿ ಆತ್ಮನಾಮಕ ಪ್ರವರ್ತಕನಾಗ್ತಾನೆ ಮನಸ್ಸಿನಿಂದ ಕಾರ್ಯಗಳನ್ನು ಮಾಡಿಸ್ಲಿಕ್ಕೆ ಅನ್ಬೇಕ ಆ ಪ್ರವರ್ತನೆಯನ್ನು ಮಾಡಿಸ್ತಾನೆ ಆ ವಿಶ್ವನೇ ಆತ್ಮ ರೂಪಾತ್ಮಕನಾಗಿ ಮನಸ್ತತ್ವ ಕಾರ್ಯವನ್ನು ಪ್ರವರ್ತನೆ ಮಾಡ್ತಾನೆ ಅಂತ ತಿಳ್ಕೊಬೇಕು ಅಹಂಕಾರ ತತ್ವದಲ್ಲಿ ಅಂತರಾತ್ಮಕ ಆ ತತ್ವದ ಗುಣಕಾರ್ಯಗಳಿಗೆ ಪ್ರೇರಕನಾಗಿ ಇರ್ತಾನೆ ಭಗವಂತ ಕಲಿದೋಷರಹಿತವಾಗಿರ್ತಕ್ಕಂಥ ಅಥವಾ ಕಲಿಯ ಪ್ರವೇಶಕ್ಕೆ ಅವಕಾಶನೇ ಇಲ್ಲದೆ ಇರ್ತಕ್ಕಂಥ ಸತ್ವಗುಣ ಪ್ರಾಚುರ್ಯವಾಗಿರ್ತಕ್ಕಂಥ ಮಹತ್ತತ್ವಗೆ ಘನ ಸುತತ್ವ ಅಂತ ದಾಸಲು ಹೇಳ್ತಾರೆ ಘನ ಅಂದರೆ ಸಮೀಚೀನವಾಗಿರ್ತಕ್ಕಂಥದ್ದು ಸತ್ವ ಪ್ರಚುರವಾಗಿರ್ತಕ್ಕಂಥದ್ದು ಅದಕ್ಕೆ ಅಭಿಮಾನಿಗಳು ಬ್ರಹ್ಮದೇವರು ಇಂತಹ ಬ್ರಹ್ಮದೇವರಿಂದ ಅಭಿಮನ್ಯವಾಗಿರ್ತಕ್ಕಂಥ ಮಹತ್ತತ್ವದಲ್ಲಿ ಪರಮಾತ್ಮ ಅನ್ನೋ ಹೆಸರಿನಿಂದ ಪರಮಾತ್ಮ ಅಲ್ಲಿ ಇರ್ತಾನೆ ಅದಕ್ಕೆ ಪರ ಪರ ಅಂದರೆ ಅಕ್ಷರ ನಾಮಕಳಾಗಿರ್ತಕ್ಕಂಥ ದೇವಿ ಮಾ ಅಂದರೆ ಜ್ಞಾನಪ್ರದನು ಅವಳಿಗೂ ಜ್ಞಾನವನ್ನು ಕೊಡ್ತಕ್ಕಂಥವನು ಅಂತ ಆದರೆ ಪರಮಾತ್ಮ ಅಂತ ಈ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಅವ್ಯಕ್ತ ತತ್ವಕ್ಕೆ ಲಕ್ಷ್ಮೀದೇವಿನೇ ಅಭಿಮಾನಿ ಅಲ್ಲಿ ಪರಮಾತ್ಮ ಇರ್ತಾನೆ ಜ್ಞಾನಾತ್ಮ ಅನ್ನೋ ಅವ್ಯಕ್ತ ತತ್ವದಲ್ಲಿ ಜ್ಞಾನಾತ್ಮ ಅನ್ನ ಹೆಸರಿನಿಂದ ಇರ್ತಾನೆ ಜ್ಞಾನಪ್ರಧಾನಾಗಿ ಹೀಗೆ ಸಂಸ್ಕೃತ ವರ್ಣಮಾಲೆಯಲ್ಲಿ ಅಕಾರದಿಂದ ಕ್ಷಕಾರದ ತನಕ ಐವತ್ತೊಂದು ಅಕ್ಷರಗಳು ಅಕಾರದಿಂದ ಅಮ್ಮಹಾತನಕ ಹದ್ನಾರನ ಸ್ವರಾಕ್ಷರಗಳು ಅಂತ ಕರಿತೀವಿ ವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕವರ್ಗ ಟವರ್ಗ ಚವರ್ಗ ಟವರ್ಗ ಪವರ್ಗ ಇದನ್ನೆಲ್ಲ ವ್ಯಂಜನಾಕ್ಷರಗಳು ಅಂತೀವಿ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಒಂಬತ್ತನ್ನು ಹೇಳ್ತೀವಿ ಅಂತ್ಯಕ್ಷರವಾಗಿರ್ತಕ್ಕಂಥ ಕ್ಷಕಾರ ಅದನ್ನು ಸೇರಿಸಿ ಐವತ್ತೊಂದು ಅಂತೇಳಿ ಈ ಪ್ರತಿಯೊಂದು ವರ್ಣಕ್ಕೂ ಕೂಡ ಸ್ವತಃ ಪ್ರವೃತ್ತಿ ಮಾಡುವಂಥ ಶಕ್ತಿ ಇಲ್ಲ ಅದಕ್ಕೆ ಅಕ್ಷರೇಢ್ಯನಾಗಿರ್ತಕ್ಕಂಥ ಪರಮಾತ್ಮ ಅಭಿವ್ಯಂಜಕ ಶಕ್ತಿಯನ್ನು ಕೊಡ್ತಾನೆ ಉಚ್ಚಾರಣ ಕ್ರಿಯೆಗಳ ದ್ವಾರ ಶಬ್ದ ರೂಪವಾಗಿ ಹೊರಬೀಳುವಂತೆ ಲೋಕದಲ್ಲಿ ವ್ಯವಹಾರ ಇರ್ಬೋದು ಲೋಕನಾಥನ ಸ್ತುತಿ ಇರ್ಬೋದು ಎಲ್ಲ ನಡೆಯುವಂತೆ ಮಾಡ್ತಾನೆ ಸುವ್ಯವಸ್ಥಿತವಾಗಿ ಮಾಡ್ತಾನೆ ಈ ಕ್ರಮದಲ್ಲಿ ಶಬ್ದಗಳ ಸುವ್ಯವಸ್ಥಿತವಾಗಿರ್ತಕ್ಕಂಥ ಅರ್ಥ ಆಗಬೇಕು ಅಂತಾದ್ರೆ ವರ್ಣಪ್ರತಿಪಾದ್ಯನಾಗಿರ್ತಕ್ಕಂಥ ಅಜಾದಿ ಲಕ್ಷ್ಮೀ ನರಸಿಂಹ ಆಯಾಯ ವರ್ಣ ವ್ಯಾಪ್ತ ಭಗವದ್ ಮುಖ್ಯ ಕಾರಣ ಅದನ್ನೇ ದಾಸರಾಯರು ಹೇಳಿದ್ದು ಪಂಚಾಶದ್ ವರ್ಣ ವೇದ್ಯನ ಅಜಾಜಿ ಐವತ್ತು ಮೂರ್ತಿಗಳನ್ನು ಈ ರೀತಿಯಾಗಿ ಅಲ್ಲಿ ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಸದಾ ಸರ್ವತ್ರ ದೇಹಗಳಲ್ಲಿ ಪೂಜಿಪುದು ಅಥವಾ ಚಿಂತಿಪುದು ಅಂತ ಹೀಗೆ ನಾಲ್ಕು ಶರೀರಗಳಲ್ಲೂ ಕೂಡ ಭಗವಂತನ ಇದ್ದು ಆಯಾ ಜೀವರ ಸ್ವರೂಪ ಯೋಗ್ಯತೆ ಅಂತ ಅವರವರ ಕಾರ್ಯವನ್ನು ಮಾಡಿಸ್ತಾನೆ ಅಂತ ಸದಾಕಾಲ ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಈ ಸ್ಥೂಲ ದೇಹದಲ್ಲಿ ಆ ರೂಪಗಳನ್ನು ಎಲ್ಲೆಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ರೂಪಗಳನ್ನು ಚಿಂತನೆ ಮಾಡಬೇಕು ಆ ಭಗವದ್ ರೂಪಗಳ ಶಬ್ದಾರ್ಥ ಮತ್ತು ಕಾರ್ಯವಿಶೇಷ ಏನೇನು ಅನ್ನೋ ಜ್ಞಾನ ಎಲ್ಲವೂ ಕೂಡ ಸಾಧಕನಿಗೆ ಅತ್ಯಂತ ಅಗತ್ಯವಾಗಿರುವಂಥದ್ದು ಆದರೆ ವಿವರ ಎಲ್ಲವೂ ಕೂಡ ತಂತ್ರಸಾರೋಪ್ತವಾಗಿರ್ತಕ್ಕಂಥ ಮಾತೃಕಾನ್ಯಾಸದಲ್ಲಿ ತಿಳಿಸ್ಕೊಡ್ತಾರೆ ಈ ಭಗವದ್ ಜ್ಞಾನ ಅನುಸಂಧಾನ ಕ್ರಮದಿಂದ ಅರಿತು ದೇಹಗತ ಆಯಾಯ ಸ್ಥಾನಗಳಲ್ಲಿ ಮಾತೃಕಾನ್ಯಾಸ ಪ್ರಕಾರ ಚಿಂತನೆಯನ್ನು ಮಾಡಬೇಕು ಎಲ್ಲ ದೇಶ ಎಲ್ಲ ಕಾಲಗಳಲ್ಲಿ ಚಿಂತನೆ ಮಾಡಬೇಕು ಈ ರೀತಿಯಾಗಿರ್ತಕ್ಕಂಥ ಧ್ಯಾನೋಪಾಸನೆಯನ್ನು ಪ್ರತಿಯೊಬ್ಬ ಮುಮುಕ್ಷು ಮೋಕ್ಷವನ್ನು ಅಪೇಕ್ಷೆ ಪಡ್ತಕ್ಕಂಥ ಜೀವನ ಕೂಡ ಅದನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಇಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣಾ